ಮಾಸಪತ್ರಿಕೆಗಳು ಜಿಟಿಎ ಪ್ರೆಸ್ ಕನ್ನಡ ಸಾಹಿತ್ಯದ ಆಧುನಿಕ ಪುನರುಜ್ಜೀವ ಜೀವನವು ಮಹಾರಾಜ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿಯೇ ಆರಂಭವಾಯಿತೆಂದು ಹೇಳಬಹುದು ಆ ಮಹಾರಾಜರು ಬಹುಮಂದಿ ವಿದ್ವಾಂಸರಿಗೆ ಆಶಯ ಕೊಟ್ಟಿದ್ದರು ರಾಮಾಯಣ ಭಾರತ ಭಾಗವತಗಳನ್ನು ಅನೇಕ ಪುರಾಣಗಳನ್ನು ಇತರ ಭಕ್ತಿ ಸಾಹಿತ್ಯವನ್ನು ಅವರ ಆಸ್ಥಾನ ಪಂಡಿತರು ಸಂಸ್ಕೃತದಿಂದ ಕನ್ನಡಿಸಿ ಸಾಹಿತ್ಯ ಸೇವೆ ಮಾಡಿದರು ಅವರ ತರುವಾಯ ಚಾಮರಾಜೇಂದ್ರ ಒಡೆಯರವರ ಕಾಲದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಆಧುನಿಕತೆ ಬಂದಿತು ಅವರ ಕಾಲದಲ್ಲಿ ಹುಟ್ಟಿ ನಡೆಯುತ್ತಿದ್ದ ಕೆಲವು ಮಾಸಪತ್ರಿಕೆಗಳು ಈ ಸಂಗತಿಯನ್ನು ಸ್ಪಷ್ಟಪಡಿಸುತ್ತವೆ ಆ ಪತ್ರಿಕೆಗಳಲ್ಲಿ ನನ್ನ ತಿಳುವಳಿಕೆಗೆ ಬಂದಿರುವೂ ಹಿತಬೋಧಿನಿ ಎಂ ವೆಂಕಟಕೃಷ್ಣಯ್ಯನವರು ಎಂಎಸ್ ಪುಟ್ಟಣ್ಣನವರು ಮುಂತಾದವರು ನಡೆಸುತ್ತಿದ್ದು ಕರ್ನಾಟಕ ಕಾವ್ಯ ಮಂಜರಿ ಮತ್ತು ಕರ್ನಾಟಕ ಕಾವ್ಯಕಲಾನಿಧಿ ಇವನ್ನು ಮೂ ಎಸ್ ಜಿ ನರಸಿಂಹಾಚಾರ್ಯರು ನಡೆಸುತ್ತಿದ್ದರು ಕರ್ನಾಟಕ ಗ್ರಂಥಮಾಲೆ ಮತ್ತು ವಿದ್ಯಾದಾಯಿನಿ ಇದನ್ನು ಸ್ಥಾಪಿಸಿ ನಡೆಸುತ್ತಿದ್ದವರು ಎಂ ಶ್ಯಾಮರಾಯರು ಬಾಪು ಸುಬ್ಬರಾಯರು ವಿದ್ಯಾದಾಯಿನಿ ಪತ್ರಿಕೆ ಉಪಾಧ್ಯಾಯ ವರ್ಗಕ್ಕೆ ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಗೂ ಮೆಚ್ಚುಗೆ ಆಯಿತು ಅದರಿಂದ ಪ್ರೋತ್ಸಾಹಿತರಾಗಿ ಅನೇಕ ಮಂದಿ ಉಪಾಧ್ಯಾಯರು ಪದ್ಯಗಳನ್ನು ಹಾಡುಗಳನ್ನು ಲೇಖನಗಳನ್ನು ಬರೆಯುತ್ತಿದ್ದರು ನಮ್ಮ ಹೆಡ್ ಮಾಸ್ತರ್ ಚಂದ್ರಶೇಖರ ಶಾಸ್ತ್ರಿಗಳು ಶಾಸ್ತ್ರಿಗಳ ತಮ್ಮಂದಿರು ಏರುಕಾಲುವೆ ಸುಬ್ಬಶಾಸ್ತ್ರಿಗಳು ಒಂದು ಹಾಡನ್ನು ಬರೆದಿದ್ದರು ನಮ್ಮ ಹೆಡ್ ಮಾಸ್ಟರ್ ಅದನ್ನು ಕ್ಲಾಸಿಗೆ ಓದಿ ವಿದ್ಯಾರ್ಥಿಗಳು ಹಾಡುವಂತೆ ಕಲಿಸಿದರು ನಾನು ಲೋಯರ್ ಸೆಕೆಂಡರಿ ಕ್ಲಾಸಿನಲ್ಲಿದ್ದಾಗ ಡಿಸಿ ಸುಬ್ಬರಾಯಪ್ಪನವರು ತಾವು ಹೋಗಿದ್ದ ಯಾವುದೋ ಜಾತ್ರೆಯನ್ನು ಹೃದಯಂಗವಾಗಿ ಹೃದಯಂಗಮವಾಗಿ ಬರೆದಿದರು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಒದಗುವಂಥ ಪ್ರಶ್ನೆಗಳು ಅವುಗಳಿಗೆ ಪ್ರಶ್ತಕ್ಕ ಉತ್ತರಗಳು ಪ್ರಕಟವಾಗಿರುತ್ತಿದ್ದವು ಹೀಗೆ ವಿದ್ಯಾದಾಯಿನಿ ಬಹು ಜನರಿಗೆ ಕರ್ನಾಟಕ ಗ್ರಂಥಮಾಲೆಯಲ್ಲಿ ಆಧುನಿಕ ಲೇಖಕರ ಪ್ರಬಂಧ ನಾಟಕ ಕಾವ್ಯಗಳು ಭಾಗಭಾಗವಾಗಿ ಪ್ರಕಟವಾಗುತ್ತಿದ್ದವು ಹೀಗೆ ಹೊರಕ್ಕೆ ಬಂದವು ಹತ್ತಾರು ಕೃತಿಗಳು ನಂಜನಗೂಡು ಸುಬ್ಬಶಾಸ್ತ್ರಿಗಳು ಅನಂತ ಶಾಸ್ತ್ರಿಗಳು ಶ್ರೀಕಂಠ ಶಾಸ್ತ್ರಿಗಳು ಇತರ ಕೃತಿಗಳು ಇವರ ಕೃತಿಗಳು ಕರ್ನಾಟಕ ನಾಗಾನಂದ ಬಸವಪ್ಪ ಶಾಸ್ತ್ರಿಗಳ ಉತ್ತರರಾಮಚರಿತೆ ಮೊದಲಾದ ಅನೇಕ ಉತ್ತಮ ಗ್ರಂಥಗಳು ಈ ಮನೆಯಲ್ಲಿ ಪ್ರಕಟವಾದವು ಅರಮನೆಯ ಶಾಕುಂತಲ ನಾಟಕ ಕಂಪನಿ ಪ್ರಾರಂಭವಾದದ್ದು ಅದರ ಉಪಯೋಗಕ್ಕಾಗಿ ದಿವಾನ್ ರಂಗಾಚಾರಲೂರ್ ಅವರು ಬಸವಪ್ಪ ಶಾಸ್ತ್ರಿಗಳವರಿಂದ ಕನ್ನಡದಲ್ಲಿ ಶಾಕುಂತಲವನ್ನು ಬರೆಯಿಸಿದ್ದು ಶ್ರೀರಾಮರಾಜ ಶ್ರೀ ಚಾಮರಾಜ ಒಡೆಯರ ಕಾಲದಲ್ಲಿ ವೆಂಕಟಕೃಷ್ಣಯ್ಯನವರು ಎಂಎಸ್ ಪುಟ್ಟಣ್ಣನವರು ಎಂಬಿ ಶ್ರೀನಿವಾಸಂಗಾರ್ಯರು ಆರ್ ರಘುನಾಥರಾಯರು ಮೊದಲಾದವರು ಕನ್ನಡದ ಗ್ರಂಥರಚನೆಯಲ್ಲಿ ತೊಡಗಿದ್ದು ಅದೇ ಸುಮಾರಿನಲ್ಲಿ ಹಿಂದೂ ಚರಿತ್ರ ದರ್ಪಣ ಮೈಸೂರು ಚರಿತ್ರಸಾರ ಭೂ ಇವೇ ಮೊದಲಾದ ಸ್ಕೂಲ್ ಪುಸ್ತಕಗಳು ಹೀಗೆ ಪ್ರಕಟವಾದವು ಜಿಟಿಎ ಪ್ರೆಸ್ ಇದಕ್ಕಿಂತ ಹೆಚ್ಚಾಗಿ ಆಧುನಿಕತೆಯ ಲಕ್ಷಣ ಕಂಡುಬಂದದ್ದು ಜಿಟಿಎ ಪ್ರೆಸ್ ಎಂಬ ಪ್ರಕಟಣ ಸಂಸ್ಥೆಯ ಕಾರ್ಯದಲ್ಲಿ ವಿಶ್ವವಿದ್ಯಾನಿಲಯದಿಂದ ಬಿಎ ಮೊದಲಾದ ಪ್ರಶಸ್ತಿಗಳನ್ನು ಪಡೆದ ತರುಣರು ತಾವು ಕಲಿತ ಹೊಸ ವಿದ್ಯೆ ವಿಜ್ಞಾನಗಳನ್ನು ಸ್ವಜನದಲ್ಲಿ ಹರಡಲು ಪರಿಶ್ರಮ ಮಾಡುವುದು ಕರ್ತವ್ಯವೆಂದು ಆ ಸಂಸ್ಥೆಯ ಮೂಲ ಸ್ಥಾಪಕರ ಮನಸ್ಸಿಗೆ ಬಂದಿತು ಬಿದಾಸಪ್ಪನವರು ಸಿ ಆನಂದರಾಯರು ಸಿ ಸುಬ್ಬರಾಯರು ಎಂಎಲ್ ಶ್ರೀಕಂಠೇಗೌಡರು ಶ್ರೀಕಂಠೇಶಗೌಡರು ಪಿ ರಾಘವೇಂದ್ರ ವೆಂಕಟಸುಬ್ಬಯ್ಯನವರು ಎಲ್ ಜೇರಾಯರು ಇವರು ಆ ಪದವೀಧರರಲ್ಲಿ ಮುಖ್ಯರು ಇವರು ತಮ್ಮ ಉದ್ದೇಶಕ್ಕಾಗಿ ಕಟ್ಟಿಕೊಂಡ ಸಂಸ್ಥೆ ಗ್ರಾಜ್ಯುಯೇಟ್ಸ್ ಟ್ರೇಡಿಂಗ್ ಅಸೋಸಿಯೇಷನ್ ಪ್ರೆಸ್ ಇದು ಮೈಸೂರು ಪಟ್ಟಣದ ದೊಡ್ಡಪೇಟೆಯಲ್ಲಿ ಈಗ ಶ್ರೀರಾಮ ಚಾಮರಾಜೇಂದ್ರ ಒಡೆಯರ್ ಪ್ರತಿಮೆ ಇರುವ ಸ್ಥಳಕ್ಕೆ ಸಮೀಪವಾಗಿ ಭವ್ಯವಾಗಿ ಕಾಣಿಸುತ್ತಿರುವ ಕಟ್ಟಡದಲ್ಲಿತ್ತು ಒಂದು ಅಚ್ಚಿನ ಕಾರ್ಖಾನೆ ಒಂದು ಪುಸ್ತಕದ ಮತ್ತು ಲೇಖನಿ ಸಾಮಗ್ರಿಗಳ ಅಂಗಡಿ ಇವು ಅವರ ಮುಖ್ಯ ಶಾಖೆಗಳು ಸಾವಿರದ ಒಂಬೈನೂರ ಮೂರು ಸುಮಾರಿನಲ್ಲಿ ನಾನು ಮೈಸೂರಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಆ ಪುಸ್ತಕದ ಅಂಗಡಿಗೆ ಪದೇ ಪದೇ ಹೋಗುತ್ತಿದ್ದೆ ನನಗಿದ್ದ ಆಕರ್ಷಣೆಗಳು ಎರಡು ಅದು ಕಾಲ ಅಂಗಡಿಯನ್ನು ಪ್ರವೇಶಿಸಿ ಒಂದಾಣೆಯನ್ನು ಮೇಜಿನ ಮೇಲಿಟ್ಟರೆ ಜೇಮು ಭರ್ತಿಯಾಗುವಷ್ಟು ಜೇಮ್ ಬಿಸ್ಕತ್ತುಗಳನ್ನು ಕೊಡುತ್ತಿದ್ದರು ಅದನ್ನು ಮೆಲುಕು ಹಾಕುತ್ತಾ ಒಳಗೆ ಹೋದರೆ ಎರಡನೇ ಮೂಲಾರನೆಯ ಪುಸ್ತಕಗಳು ಸಾಲು ಸಾಲಾಗಿ ಕೈಗೆಸಿಕೊಳ್ಳುವಂತೆ ಜೋಡಿಸಿಟ್ಟಿರುತ್ತಿದ್ದರು ಪುಸ್ತಕವನ್ನು ಪರೀಕ್ಷೆ ಮಾಡುವ ನಿಮದಿಂದ ಅಲ್ಲಿ ಕುಳಿತು ಆದಷ್ಟು ಪುಸ್ತಕ ಓದಿ ಮುಗಿಸಿಬಿಡುವುದು ಎರಡು ಮೂರು ದಿನಕ್ಕೊಂದು ಸಾರಿ ಎರಡಾನೆ ಕೊಟ್ಟು ಒಂದು ಪುಸ್ತಕ ಕೊಳ್ಳುವುದು ನಾನು ಹೀಗೆ ಟೆನಿಸ್ ಲಾಂಗ್ ಫೋಲ ಮೊದಲಾದ ಕವಿಗಳ ಪದ್ಯ ಸಂಗ್ರಹಗಳನ್ನು ಕೊಂಡು ಬಹುಕಾಲ ಇರಿಸಿಕೊಂಡಿದ್ದೆ ಆಗ ಎರಡೂವರಾಣೆ ಕೊಟ್ಟರೆ ಕ್ಯಾಸೆಲ್ ಕಂಪನಿಯ ಯೂನಿವರ್ಸಲ್ ಲೈಬ್ರರಿ ಎಂಬ ಗ್ರಂಥಮಾಲೆಯ ಒಂದು ಪ್ರತಿ ಬರುತ್ತಿತ್ತು ಹಾಗೆ ಕೆಲವು ಶೇಕ್ಸ್ಪಿಯರ್ ನಾಟಕಗಳನ್ನು ಕೊಂಡು ಓದಿದೆ ಜಿಟಿಎ ಪ್ರೆಸ್ನವರು ಕನ್ನಡದಲ್ಲಿ ಮೂರು ಅಪೂರ್ವವಾದ ಗ್ರಂಥಮಾಲೆಗಳನ್ನು ಆರಂಭಿಸಿದರು ಒಂದು ವಿಜ್ಞಾನದ್ದು ಎರಡನೆಯದು ನವ್ಯ ಸಾಹಿತ್ಯದ್ದು ಮೂರನೆಯದು ಬಾಲ ಸಾಹಿತ್ಯದು ವಿಜ್ಞಾನಮಾಲೆಯಲ್ಲಿ ಬಿ ದಾಸಪ್ಪನವರ ಖನಿಜಶಾಸ್ತ್ರ ಪಿರಾಘವೇಂದ್ರರಾಯರ ಪ್ರಾಣಿಶಾಸ್ತ್ರ ಎಂ ಶ್ರೀನಿವಾಸರಾಯರ ಮಾಯಾದೀಪ ಡಾಕ್ಟರ್ ಪಿ ವೆಂಕೋಬರಾಯರ ಮನಃಶಾಸ್ತ್ರ ಎಂ ಹಿರಿಯಣ್ಣನವರ ಬೋಧನಾಶಾಸ್ತ್ರ ಇವು ನನ್ನ ಜ್ಞಾಪಕದಲ್ಲಿವೆ ಈ ಎಲ್ಲಾ ಗ್ರಂಥಗಳಲ್ಲೂ ವಿಜ್ಞಾನದ ಭಾವನೆಗಳನ್ನು ಸುಲಭವೂ ಲಲಿತವೂ ಆದ ಕನ್ನಡದಲ್ಲಿ ಸಮಂಜಸವಾದ ಪರಿ ಪಾರಿಭಾಷಿಕ ಶಬ್ದಗಳಲ್ಲಿ ನವ್ಯ ಸಾಹಿತ್ಯ ಭಾಗದಲ್ಲಿ ಶೇಕ್ಸ್ಪಿಯರಿನ ಹ್ಯಾಮ್ಲೆಟ್ ಪ್ರತಾಪ ರುದ್ರ ನಾಟಕ ರಾಮವರ್ಮ ಲೀಲಾವತಿ ಚೂರಸೇನಾ ಚರಿತ್ರೆ ಇವು ಮುಖ್ಯ ಮೂರನೆಯ ಭಾಗವಾದ ಬಾಲ ಸಾಹಿತ್ಯದಲ್ಲಂತೂ ಜೆಟಿಎ ಪ್ರೆಸ್ನವರು ಮಾಡಿದ ಕೆಲಸ ಇಂದಿಗೂ ಪ್ರಶಂಸನೀಯವಾಗಿದೆ ಇಂಗ್ಲೆಂಡಿನಲ್ಲಿ ಡಬ್ಲ್ಯೂ ಟೀಸ್ಟೆಡ್ ಮಹಾಶಯನು ಬುಕ್ಸ್ ಫಾರ್ ದಿ ಬ್ರೇನ್ಸ್ ಎಂಬ ಗ್ರಂಥಮಾಲೆಯನ್ನು ಪ್ರಕಟ ಮಾಡಿಸಿದ ಮಾಡಿದನು ಜಿಟಿಎ ಪ್ರೆಸ್ನವರು ಅವನ ಅನುಮತಿ ಪಡೆದು ಅನೇಕ ಗ್ರಂಥಗಳನ್ನು ಕನ್ನಡದಲ್ಲಿ ಬರೆಯಿಸಿ ಪ್ರಕಾಶಪಡಿಸಿದರು ರಾಬಿನ್ಸನ್ ಕ್ರೂಸೋ ಚಹಾಸಗಳು ಕೆಲವರನ್ನ ದೇಶ ಸಂಚಾರಗಳು ನಿರ್ಭಾಗ್ಯಮುರಾದ ಯುಸೋಪನ ನೀತಿಗತೆಗಳು ಇವನ್ನೆಲ್ಲ ನಾನು ಓದಿದ್ದೇನೆ ಚೊಕ್ಕವಾದ ಕನ್ನಡ ಪುಟ್ ಪುಟ ಪುಟದಲ್ಲಿಯೂ ಚಿತ್ರಗಳು ಒಳ್ಳೆಯ ಅವೆಲ್ಲ ಮನೋರಂಜಕವಾಗಿ ಕೈಸುಕಿದ ಕೂಡಲೇ ತೆಗೆದುಕೊಂಡು ಮೊದಲಿನಿಂದ ಕಡೆಯವರೆಗೂ ಓದಬೇಕೆನಿಸುವಂತಿದ್ದವು ಜಿಟಿಎ ಸಂಸ್ಥೆಯ ಅವನತಿ ಜಿಟಿಎ ಸಂಸ್ಥೆ ಸುಮಾರು ಹದಿನೈದು ವರ್ಷ ಕಾಲ ಚೆನ್ನಾಗಿ ಕೆಲಸ ಮಾಡಿ ಬಾಳಿತು ಅದು ಅವಶ್ಯವಾಗಿದ್ದ ಕೆಲಸವನ್ನು ಮಾಡಿತು ಆ ಕೆಲಸವನ್ನು ಬಹು ಚೆನ್ನಾಗಿ ಮಾಡಿತು ಆ ಕೆಲಸ ಸುಸಂಸ್ಕೃತ ಜನರ ಮೆತಿಯನ್ನು ಪಡೆಯಿತು ಅಷ್ಟಾಗಿಯೂ ಅದು ಕ್ಷೀಣಿಸಿತು ಇದು ಒಂದು ಪ್ರದವಾದ ಸಂಗತಿ ಆಧುನಿಕ ವಿದ್ವಾಂಸರ ಸ್ವಕರ್ತವ್ಯಾಂಗೀಕಾರದಲ್ಲಿ ಅದರ ಪ್ರಾರಂಭ ದಕ್ಷರಾದ ನಾಯಕರು ಮುಂದೆ ಬಾರದೆ ಆ ಪ್ರಯತ್ನದ ಕ್ಷಯ ಆ ಸಂಸ್ಥೆಗೆ ಪ್ರಾಣವಾಯುವಿನಂತೆ ಇದ್ದವರು ಎಸ್ ಜಯರಾಯರು ಅವರು ಉತ್ಸಾಹಿಗಳು ಪ್ರಾಮಾಣಿಕರು ವಿಚಕ್ಷಣರು ಅವರು ನೋಡಲಿಕ್ಕೆ ಸಣಕಲು ಒಣಕಲಾಗಿ ಇದ್ದರೂ ಕಾರ್ಯಸಾಧನೆಗೆ ಇರಬೇಕಾದ ಚಟುವಟಿಕೆ ಸೂಕ್ಷ್ಮಗ್ರಾಹಿತೆ ನಯವಿನಯಗಳು ಸ್ಥಿರ ಪ್ರತಿಜ್ಞೆ ಮೊದಲಾದ ಗುಣಗಳು ಅವರಲ್ಲಿದ್ದವು ಅವರು ಮುಪ್ಪು ಬರುವವರೆಗೂ ಬದುಕಲಿಲ್ಲ ಅವರು ತೀರಿಕೊಂಡದೇ ಜಿಟಿಎಸ್ ಸಂಸ್ಥೆಯ ದುರದೃಷ್ಟ ಆ ಸಂಸ್ಥೆಗೆ ಸೇರಿದ್ದ ಇತರರು ಕಾಲಕ್ರಮದಲ್ಲಿ ದೂರವಾದರು ಹ್ಯಾಮ್ಲೆಟ್ ಬರೆದ ಆನಂದರಾಯರು ಒತಲಾವ್ ಬರೆದ ಸಿ ಸುಬ್ಬರಾಯರು ಕಾಲಾಧೀನರಾದರು ಪಿ ಮಹಾರಾಜರ ಪ್ರೈವೇಟ್ ಸೆಕ್ರೆಟರಿಯಾಗಿದ್ದು ಅನಂತರ ಎಕ್ಸೈಸ್ ಕಮಿಷನರ್ ಆಗಿ ಆಮೇಲೆ ಕೌನ್ಸಿಲ್ ಮೆಂಬರ್ ಆದರೂ ಬಿ ದಾಸಪ್ಪನವರು ವಿದ್ಯಾ ಇಲಾಖೆಗೆ ಬಂದರು ಇತರರು ಹೇಗೆ ಹೇಗೆ ದೂರವಾದರು ಜಯರಾಯರ ಸ್ಥಾನಕ್ಕೆ ಆ ದರ್ಜೆ ಯಾವ ಜನ ಯಾರೂ ಬರಲಿಲ್ಲ ಬಹು ಉತ್ಸಾಹದಿಂದ ಕಟ್ಟಿದ್ದ ಆ ಕಟ್ಟಡ ಕುಸಿಯಿತು ಇದರಲ್ಲಿ ನಮಗೆ ಒಂದು ನೀತಿಯುಂಟು ಈಗ ಸಂಘಗಳು ಸಮಿತಿಗಳು ಹೇರಳವಾಗಿ ಹುಟ್ಟುತ್ತಿವೆ ಬೀದಿ ಬೀದಿಗೂ ಒಂದೊಂದು ಸಂಘವಾಗುತ್ತಿದೆ ಇದು ಸಂತೋಷದ ವಿಷಯವೇ ಉತ್ಸಾಹಿಗಳು ಕಾರ್ಯತತ್ಪರರು ನಮ್ಮಲ್ಲಿ ಯಥೇಷ್ಠವಾಗಿದ್ದಾರೆಂದು ಸಂಘ ಸಂಸ್ಥೆಗಳ ಉತ್ಪತ್ತಿ ಅಭಿವೃದ್ಧಿಗಳಿಂದ ಗೊತ್ತಾಗುತ್ತದೆ ಆದರೆ ಪ್ರಾರಂಭದಲ್ಲಿ ಉತ್ಸಾಹ ತೋರಿಸುವವರು ಎಷ್ಟು ಕಾಲ ದೃಢವಾಗಿ ನಿಂತಾರು ಎಷ್ಟು ಕಾಲ ಪ್ರಯಾಸವನ್ನು ಕಾಲ ನಷ್ಟವನ್ನು ನಿರುತ್ಸಾಹ ಕಾರಣವನ್ನು ಜೀವನೋಪಾಯದ ಚಿಂತೆ ಸಹಜವಾದದ್ದು ಯಾವುದೋ ಒಂದು ಉದ್ಯೋಗ ದೊರೆತ ಮೇಲೆ ಅದರಲ್ಲಿ ಮುಂದುವರಿಯುವ ಪ್ರಯತ್ನ ಬಡತಿಗಾಗಿ ತರದುಗಳು ಹೆಚ್ಚು ಸಂಬಳಕ್ಕಾಗಿ ಆಜೂಜುವಾರಿ ಮೇಲಿನವರ ಮೆಹರ್ಬಾನಿಯನ್ನು ಸಂಪಾದಿಸುವುದರಲ್ಲಿ ನಮಗಿರುವ ಶಕ್ತಿ ಎಲ್ಲಾ ವೆಚ್ಚವಾಗಿ ಹೋಗುತ್ತದೆ ಕಾಲವೆಲ್ಲ ಹಾಗೆ ಕಳೆದು ಹೋಗುತ್ತದೆ ಇನ್ನು ಸಂಸ್ಥೆಯ ಸೇವೆಗೆ ಪುಸ್ತಕದಲ್ಲಿ ಉತ್ಸಾಹವಿಲ್ಲ ಹೀಗೆ ನಾಲ್ಕು ವರ್ಷವಾದ ಮೇಲೆ ನಮ್ಮ ಸಂಘವು ಶರಡಿಲ ಬಿದ್ದು ಅಲ್ಲಾಡಲು ಪ್ರಾರಂಭವಾಗುತ್ತದೆ ಈ ವಿಷಯದಲ್ಲಿ ಇನ್ನೊಂದು ದೃಷ್ಟಿಯಂತೂ ಸಂಘವು ಶಾಶ್ವತವಾಗಿರಬೇಕೆಂಬುದು ಅವಶ್ಯಕವೇ ಅದು ಎಷ್ಟು ದಿನ ಬದುಕಿದರೆ ಅಷ್ಟು ದಿನ ಇರಲಿ ಹಾಗಾದರಿಂದ ಎಷ್ಟು ಪ್ರಯೋಜನವಾಗುತ್ತದೆಯೋ ಅಷ್ಟನ್ನಾದರೂ ನಾವು ಪಡೆದುಕೊಳ್ಳೋಣ ಒಂದೆರಡು ವರ್ಷ ಬದುಕಿದರೆ ಅಷ್ಟೇ ಲಾಭ ಇದು ಒಪ್ಪಬೇಕಾದವಾದವೇ ಸಾರ್ವಜನಿಕ ಶ್ರದ್ದೆಯ ಸೂಚನೆ ಕೊಂಚವೂ ಇಲ್ಲದಿರುವುದಕ್ಕಿಂತ ಕೊಂಚ ಮಾತ್ರವಾದರೂ ತೋರಿದರೆ ಅದು ಸಂತೋಷಕ್ಕೆ ವಿಷಯವೇ ಸರಿ ಆದರೆ ಕೆಲವು ಮಹಾ ಕಾರ್ಯಗಳು ನಡೆಯಬೇಕಾಗಿರುತ್ತವಲ್ಲ ದೇಶ ಸಮರ್ಥಕ್ಕೂ ಬೇಕಾಗಿ ಶಾಶ್ವತವಾಗಿ ಬೇಕಾಗಿರುವ ಮಹಾ ಒಂದೆರಡು ವರ್ಷ ಮಾತ್ರ ಆಯುವ ಸಂಸ್ಥೆ ನಡೆಸಲಾರದು ಒಂದು ಮಹಾಕಾರ್ಯ ಬಹುಕಾಲದ ಸತತ ಪ್ರಯತ್ನವನ್ನು ಅಪೇಕ್ಷಿಸುತ್ತದೆ ಮತ್ತು ವಿಪುಲವಾದ ಜನಬಲವನ್ನು ಅಪೇಕ್ಷಿಸುತ್ತದೆ ಅಂತ ಹೆಚ್ಚಿನ ದ್ರವ್ಯಾನುಕೂಲವನ್ನು ಸಮರ್ಥ ಜನಸಂಘಟೆಯನ್ನು ಸಂಘಟನೆಯನ್ನು ಯೋಜನೆ ಮಾಡಬಲ್ಲದ್ದು ದೊಡ್ಡ ಸಂಸ್ಥೆ ಅದರಲ್ಲಿ ಬಹುಕಾಲ ಊರ್ಜಿತವಾಗುವ ಸತ್ವ ಇರಬೇಕು ನಮ್ಮ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಈಗ ಇರುವ ಮುಖ್ಯ ಪ್ರಶ್ನೆ ಇದು ದಕ್ಷರು ಶ್ರದ್ಧಾವಂತರು ಆದ ಕಾರ್ಯಕರ್ತರನ್ನು ಕಂಡುಹಿಡಿಯುವುದು ಹೇಗೆ ಅವರನ್ನು ಒಡಂಬಡಿಸುವುದು ಹೇಗೆ ಕಾರ್ಯಕರ್ತರು ಉತ್ಸಾಹಿಗಳಾಗಿ ದಕ್ಷತೆ ಇಲ್ಲದವರಾದರೆ ಪ್ರಯೋಜನವಾಗದು ದಕ್ಷರಾಗಿ ಪ್ರಾಮಾಣಿಕತೆ ಇಲ್ಲದವರು ಸಾಲದು ಪ್ರಾಮಾಣಿಕತೆ ಕಾರ್ಯದಕ್ಷತೆ ಎರಡು ಒಟ್ಟುಗೂ ಸಾಮಾನ್ಯವಲ್ಲ ಚಾಲಕು ಮನುಷ್ಯರ ಕಣ್ಣುಗಳು ಚಾಲಾಕಾಗಿರುತ್ತವೆ ಅವು ಒಂದು ಸ್ಥಿರವಾಗಿ ನಿಲ್ಲಲಾರದೆ ಚಂಚಲವಾಗಿರುತ್ತವೆ ಸಾಮರ್ಥ್ಯದ ಜೊತೆಗೆ ವ್ರತನಿಷ್ಠೆ ಸೇರಿರುವ ಮನುಷ್ಯನು ಕಾರ್ಯಕರ್ತನಾಗಿ ಬಂದರೆ ಆಗ ಆ ಸಮಸ್ಥೆಗೆ